ಕೊತ್ತುಕಾರ ಪಂಜು ಈ ಅವ್ಯವಸ್ಥೆ ಎಷ್ಟು ದೂರ ಹೋಯಿತೆಂದರೆ ಮಾಯಾವರದಲ್ಲಿ ಆ ಸಮೀಪದ ಒಂದು ಊರಿನಲ್ಲಿ ಉಪಾಧ್ಯಾಯರುಗಳಿಗೆ ಬಹುಕಾಲ ಸಂಬಳವೇ ಕೈ ಸೇರಲಿಲ್ಲ ಅವರು ಬೊಬ್ಬೆ ಹಾಕಿದರೂ ಮ್ಯಾನೇಜರು ಮ್ಯಾನೇಜರ್ ಹೆಡ್ ಮಾಸ್ಟರ್ ಅನ್ನು ಬೇಡಿ ನೋಡಿದರು ಹೆದರಿಸಿ ನೋಡಿದರೂ ಆತನು ಯಾವುದಕ್ಕೂ ಸಿಗಲಿಲ್ಲ ಆಗ ಮೈಸೂರುಗಳು ಆ ಊರಿನಲ್ಲಿ ಶವವಾಹಕರಲ್ಲಿ ಮುಖ್ಯಸ್ಥನಾದ ಪಂಜು ಎಂಬುವನನ್ನು ಮೊರೆಹೊಕರು ಆತನ ಹೆಸರು ಕೊತ್ತು ಪಂಜು ಅವನು ಹಣ ಹೊರುವ ಕಂಟ್ರಾಕ್ಟರ್ದಾರ ಶಾಸ್ತ್ರಿಗಳು ಈ ಕಥೆಯನ್ನು ಬಹಳ ವಿನೋದಕರವಾಗಿ ಹೇಳುತ್ತಿದ್ದರು ಹೊತ್ತುಕಾರ ಪಂಜು ಒಳ್ಳೆಯ ಕಟ್ಟುಮಸ್ತಾದ ಆಳು ಅವನ ಸಂಗಡಿಯವರು ಎಂಟು ಹತ್ತು ಮಂದಿ ಅವನಂತವರು ಆ ಪಂಜುವಿಗೆ ಮೇಷ್ಟರುಗಳ ಬೇಡಿಕೆ ನ್ಯಾಯವೆಂದು ತೋರಿತು ಆತ ಹೇಳಿದ ನಾನು ನಿಮಗೆ ಸಂಬಳ ಕೊಡಿಸುತ್ತೇನೆ ಈ ವಿಚಾರವನ್ನು ನನಗೆ ಬಿಡಿ ಹೀಗೆ ಧೈರ್ಯ ಹೇಳಿ ತನ್ನ ಪಡೆಯನ್ನು ಕಟ್ಟಿಕೊಂಡು ಸ್ಕೂಲಿಗೆ ಹೋದ ಮ್ಯಾನೇಜರ್ ಹೆಡ್ ಮಾಸ್ಟರನ್ನು ಸುತ್ತುಗಡ್ಡಿ ಆ ಗರ್ಜಿಸಲಾರಂಭಿಸಿದ ಹೆಡ್ ನಿಮಗೆ ಏನು ಬೇಕೋ ಹೇಳಿದರೆ ಈಗಲೇ ಕೊಟ್ಟು ಎಂದ ಪಂಜು ನೀವು ಆ ಜಾಗದಿಂದ ಹೊರಡಬೇಕು ಇಲ್ಲದಿದ್ದರೆ ನಾವು ನಿಮ್ಮನ್ನು ಹೊರಡಿಸುತ್ತೇವೆ ಇಂದಿನಿಂದ ನಾನೇ ಹೆಡ್ ಮಾಸ್ಟರ್ ಎಂದ ಬಡ ಮೇಸ್ಟರ್ಗಳಿಗೆ ಧೈರ್ಯ ಬಂದಿತಾದರೂ ಅವರಲ್ಲಿ ಕೆಲವರು ಪಂಜುವಿನ ಕೈ ಕೆಲಸ ಮಾಡಲು ಹೆದರಿದರು ಇಷ್ಟಾದ ಮೇಲೆ ಊರಿನ ಪಂಚಾಯಿತಿ ನಡೆದು ಸ್ಕೂಲಿಗೆ ಹೊಸ ವ್ಯವಸ್ಥೆ ಬಂದಿತು ಈ ಕಥೆಯನ್ನು ಶಾಸ್ತ್ರಿಗಳು ವಿವರಿಸಿ ಹೇಳಿ ಇಂಥ ನಾನು ಪಟ್ಟಪಾಡು ಹಾಗೆತ್ತು ವಿದ್ಯಾಪ್ರಚಾರದ ವಿಚಕ್ಷಣೆ ನಾನು ಮೇಷ್ಟರ್ ಹೊಸತಿನಲ್ಲಿ ಎಂದರು ಬೆಂಗಳೂರಿನ ಒಂದು ಹಗರಣ ಅವರು ಬೆಂಗಳೂರಿನಲ್ಲಿದ್ದಾಗ ಕೊತ್ತುಕಾರ ಪಂಜು ಪ್ರಕರಣಕ್ಕೆ ಸಮಾನವಾದದ್ದು ಒಂದು ಸಂದರ್ಭ ನಡೆಯಿತು ಬೆಂಗಳೂರಿನ ಒಂದಾನೊಂದು ಸ್ಕೂಲು ಸಾಹುಕಾರರ ಆಡಳಿತದಲ್ಲಿತ್ತು ಆ ಸಾಹುಕಾರರು ಉದಾರಿಗಳು ಧರ್ಮಿಷ್ಠರು ಆದರೆ ಅವರಿಗೆ ತಮ್ಮ ಸ್ನೇಹಿತರ ದ್ರಾಕ್ಷಿಣ್ಯದ ಒತ್ತಡ ಬಲವಾಗಿತ್ತು ಸಾಹುಕಾರರ ಆ ಸ್ನೇಹಿತರು ಒಬ್ಬ ದೊಡ್ಡ ಸರಕಾರಿ ಅಧಿಕಾರಿಗಳು ಈ ಅಧಿಕಾರಿಯ ಮಕ್ಕಳಿಬ್ಬರು ಆ ಸ್ಕೂಲಿನಲ್ಲಿ ವಿದ್ಯಾರ್ಥಿಗಳಾಗಿದ್ದರು ಆ ಇಬ್ಬರು ವಿದ್ಯಾರ್ಥಿಗಳು ಬೇರೆ ಬೇರೆ ತರಗತಿಗಳವರು ಎರಡು ಮೂರು ವರ್ಷ ಕಳೆದರೂ ಅವರಿಗೆ ಮೇಲ್ತರಗತಿಗೆ ಪ್ರಮೋಷನ್ ಆಗಲಿಲ್ಲ ಆ ಇಬ್ಬರು ವಿದ್ಯಾರ್ಥಿಗಳಿಗೂ ಪ್ರಮೋಷನ್ ಮಾಡಿಸಬೇಕೆಂದು ಅವರ ತಂದೆ ತಾಯಿಗಳ ಹಠ ವಿದ್ಯಾರ್ಥಿಗಳು ದಡ್ಡರೆಂದು ಓದುವವರಲ್ಲವೆಂದು ಅವರಿಗೆ ಓದು ಬೇಡವೆಂದು ಮೇಷ್ಟರುಗಳ ವಾದ ಈ ವಾದಕ್ಕೆ ರುಜುವಾತಾಗಿ ಆ ವಿದ್ಯಾರ್ಥಿಗಳು ಪರೀಕ್ಷೆಗೆ ಕೊಟ್ಟಿದ್ದ ಉತ್ತರ ಪತ್ರಗಳನ್ನು ಮೇಷ್ಟರುಗಳು ತೋರಿಸುತ್ತಿದ್ದರು ಹೀಗೆ ಘರ್ಷಣೆ ಹುಡು ಸಾಹುಕಾರರು ಆ ಉಪಾಧ್ಯಾಯರನ್ನು ಕೆಲಸದಿಂದ ವಜಾ ಮಾಡುವುದಾಗಿ ಹೆದರಿಸಿದರು ಆಗ ಆ ಉಪಾಧ್ಯಾಯರು ಭಯಪಟ್ಟು ಶ್ರೀನಿವಾಸ ಶಾಸ್ತ್ರಿಗಳವರೆಗೆ ಬಂದು ತಮ್ಮ ಸಂಕಟವನ್ನು ಹೇಳಿಕೊಂಡರು ಶಾಸ್ತ್ರಿಗಳು ಆ ವಿದ್ಯಾರ್ಥಿಗಳ ಉತ್ತರ ಪತ್ರಗಳನ್ನು ತೆಗೆದುಕೊಂಡು ನೋಡಿ ಆ ಕಾಲದಲ್ಲಿ ಬೆಂಗಳೂರು ಕಂಟೋನ್ಮೆಂಟ್ನ ಕಲೆಕ್ಟರ್ ಆಗಿದ್ದ ಮೆಕ್ಯೂವರ್ ಎಂಬಾತನಲ್ಲಿಗೆ ಹೋಗಿ ಸಂದರ್ಭವನ್ನು ವಿವರಿಸಿದರು ಆತ ವಿದ್ಯಾಭಿಮಾನಿ ಅಷ್ಟೇ ಅಲ್ಲದೆ ಆತನು ಆ ಸ್ಕೂಲಿನ ವ್ಯವಸ್ಥಾಪಕ ಸಮಿತಿಯ ಅಧ್ಯಕ್ಷನಾಗಿದ್ದ ಅವರ ತೀರ್ಮಾನದಂತೆ ಉಪಾಧ್ಯಾಯರುಗಳಿಗೆ ಅನುಕೂಲವಾಯಿತು ಸಾಹುಕಾರರಿಗೆ ಸಮಾಧಾನವಾಯಿತು ಸಾಹಿತ್ಯ ಪಾಠ ಶಾಸ್ತ್ರಿಗಳು ತಿರುವಳ್ಳಿಯ ಹಿಂದೂ ಹೈಸ್ಕೂಲಿನ ಉಪಾಧ್ಯಾಯರಾಗಿ ಸೇರಿದ ಮೇಲೆ ಅವರ ಕೀರ್ತಿ ಹೆಚ್ಚಿತು ಅವರ ಬೋಧನಾ ವಿಚಕ್ಷಣೆ ವ್ಯವಸ್ಥಾ ವಿಚಕ್ಷಣೆ ಎರಡೂ ಅದಕ್ಕೆ ಕಾರಣ ಅವರ ಬೋಧನೆಯನ್ನು ಕುರಿತು ಬಹುಮಂದಿ ಅವರ ಶಿಷ್ಯರು ನಾನು ಕೇಳಿದ್ದೇನೆ ಅವರ ಬೋಧನಾ ಕ್ರಮದ ಗುಣ ಅವರ ಭಾಷಾ ಪಾಂಡಿತ್ಯದಿಂದ ಬಂದದ್ದು ಅವರ ಕರ್ತವ್ಯ ಶ್ರದ್ಧೆಯಿಂದಲೂ ಬಂದದ್ದು ಅವರು ಹೇಳುತ್ತಿದ್ದು ಇಂಗ್ಲಿಷ್ ಸಾಹಿತ್ಯ ಭಾಷಾ ಸಾಹಿತ್ಯ ಪಾಠ ಭಾಷಾ ಪ್ರಯೋಗ ಪ್ರಯೋಗದ ವ್ಯಾಕರಣ ಆ ಭಾಷೆಯ ವಿಶೇಷ ಮರ್ಯಾದೆ ಮತ್ತು ಪದದ ಉಚ್ಚಾರಣೆ ಇವೆಲ್ಲಕ್ಕೂ ಎಚ್ಚರಿಕೆಯಿಂದ ಗಮನ ಕೊಡುತ್ತಿದ್ದರಂತೆ ಅವರ ಶಿಷ್ಯರಲ್ಲಿ ಒಬ್ಬಾತ ಕಾಲಕ್ರಮದಲ್ಲಿ ಬೆಂಗಳೂರು ಸೆಂಟ್ರಲ್ ಕಾಲೇಜಿನ ಸಸ್ಯಶಾಸ್ತ್ರ ಪ್ರಾಧ್ಯಾಪಕರಾಗಿದ್ದ ಡಾಕ್ಟರ್ ಎಂಎ ಸಂಪತ್ ಕುಮಾರನ್ ಅವರು ಆತನು ಶಾಸ್ತ್ರಿಗಳ ಕೈಯಿಂದ ಕಿವಿ ಹಿಂಡಿಸಿಕೊಂಡದನ್ನು ಸ್ನೇಹಿತರಿಗೆ ಪದೇ ಪದೇ ಹೇಳುತ್ತಿದ್ದ ಬೆಂಗಳೂರು ಶಂಕರಪುರದ ಮೊದಲನೆಯ ಅಡ್ಡರಸ್ತೆಯಲ್ಲಿ ಸಿ ಕೃಷ್ಣಮೂರ್ತಿ ಎಂಬ ಅಡ್ವೊಕೇಟರು ವಾಸವಾಗಿದ್ದರು ಆ ಕಾಲದಲ್ಲಿ ಅವರು ಹೆಸರುವಾಸಿಯಾದ ವಕೀಲರು ಸಾರ್ವಜನಿಕರು ಅವರ ಅಳಿಯ ಪಾರ್ಥಸಾರಥಿ ಎಂಬುವರು ಇವರು ಕೃಷ್ಣಮೂರ್ತಿಗಳ ಆಫೀಸಿನಲ್ಲೇ ಲಾಯರಾಗಿದ್ದವರು ಪಾರ್ಥ ಸಾರಥಿಯವರ ಮನೆಯಲ್ಲಿ ಬಹುಶಃ ಅವರ ಮಗಳ ಮದುವೆಯ ಸಂದರ್ಭದಲ್ಲಿ ಶ್ರೀನಿವಾಸ ಶಾಸ್ತ್ರಿಗಳು ಅಲ್ಲಿಗೆ ಬರಬೇಕೆಂದು ಕೃಷ್ಣಮೂರ್ತಿಗಳು ಆಹ್ವಾನಿಸಿದರು ಶ್ರೀನಿವಾಸ ಶಾಸ್ತ್ರಿಗಳು ಅಂತಹ ದೊಡ್ಡ ಮನುಷ್ಯರಿಗೆ ಪ್ರತಿ ಗೌರವ ತೋರಬೇಕೆಂದು ಮದುವೆಯ ಮನೆಗೆ ಹೋದರು ಅಲ್ಲಿ ತಾಂಬೂಲ ಕೊಡುವಾಗ ಪಾರ್ಥಸಾರಥಿಯವರು ಶಾಸ್ತ್ರಿಗಳನ್ನು ಮಾತನಾಡಿಸುತ್ತಾ ನಾನು ತಮ್ಮ ಶಿಷ್ಯ ಎಂದರು ಯಾವಾಗ ಎಲ್ಲಿ ಮದರಾಸಿನಲ್ಲಿ ಹಿಂದೂ ಹೈಸ್ಕೂಲಿನಲ್ಲಿ ಹೀಗೆ ಹೇಳಿ ಅಷ್ಟಕ್ಕೆ ಬಿಡದೆ ಆಗ ಕಪಾಳದ ಮೇಲೆ ಪೆಟ್ಟು ತಿಂದದ್ದು ಜ್ಞಾಪಕವಿದೆ ಎಂದರು ಶಾಸಿಗಳು ಈ ಮಾತನ್ನು ಕೇಳಿದ ಮೇಲೆ ಪುಗ್ಗಿ ಹೋದರಂತೆ ಶ್ರಮಿಸಬೇಕು ಸರ್ ಎನ್ನುತ್ತಾ ತಮ್ಮ ಕೆನ್ನೆಗಳನ್ನು ಮುಟ್ಟಿಕೊಂಡರು ಆಗ ನನ್ನದು ಚಿಕ್ಕವಯಸ್ಸು ಇಂಥದ್ದು ಎಷ್ಟೋ ಮಾಡಿದ್ದೇನೋ ದಯವಿಟ್ಟು ಅದನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳಬಾರದು ಆ ಭರವಸೆ ಕೊಟ್ಟರೆ ತಾಂಬೂಲ ಎಂದರು ನಮಗೆಲ್ಲ ನಗು ಏನು ಮಾಡುವುದು ಸರ್ ಸ್ಕೂಲ್ ಮೇಸ್ಟರ ಕಸುಬು ಅಂಥದು ಎಂದು ವ್ಯಾಕುಲದಿಂದ ಹೇಳಿದರು ಆದರೆ ಶಿರ ತಂದೆ ತಾಯಿಗಳಿಗೂ ಊರಿನ ಮಹಾಜನರು ಶಾಸ್ತ್ರಿಗಳನ್ನು ತುಂಬಾ ಮೆಚ್ಚಿಕೊಂಡಿದ್ದರು ಸ್ಕೂಲಿನ ವಿಷಯದಲ್ಲಿ ಜನಾಭಿಪ್ರಾಯ ಹೆಚ್ಚಿತ್ತು ಮೂರು ನಾಲ್ಕು ವರ್ಷಗಳಲ್ಲಿ ಶಾಸ್ತ್ರಿಗಳನ್ನು ಮುಖ್ಯೋಪಾಧ್ಯಾಯರ ಪದವಿಗೆ ನಿಯಮಿಸಲಾಯಿತು ಆಗಿನ ಅವರ ವಿಚಕ್ಷಣೆಗೆ ಒಂದು ನಿದರ್ಶನ ಹೇಳುತ್ತೇನೆ ಪ್ರವೇಶ ಪರೀಕ್ಷೆ ಹಿಂದೂ ಹೈಸ್ಕೂಲಿಗೆ ವಿದ್ಯಾರ್ಥಿಯಾಗಿ ಸೇರಬೇಕೆಂದು ಬಂದ ಹುಡುಗರನ್ನು ತಾವು ಸ್ವತಂತ್ರ ಪರೀಕ್ಷೆ ನಡೆಸಿ ಸೇರಿಸಿಕೊಳ್ಳುವುದು ಶಾಸಿಗಳ ಪದ್ಧತಿ ಪಬ್ಲಿಕ್ ಪರೀಕ್ಷೆಯಲ್ಲಿ ಅದು ಹಳೆಯ ಲೋವರ್ ಸೆಕೆಂಡರಿ ಮಟ್ಟದ ಪರೀಕ್ಷೆ ವಿದ್ಯಾರ್ಥಿಯು ತೇರ್ಗಡೆಯಾಗಿದ್ದದ್ದು ಶಾಸ್ತಿಗಳಿಗೆ ಸಾಲದು ಹೀಗಿದ್ದಾಗ ಇಬ್ಬರು ಆಂಧ್ರ ಪ್ರಾಂತದ ವಿದ್ಯಾರ್ಥಿಗಳು ಹಿಂದೂ ಹೈಸ್ಕೂಲ್ಗೆ ಸೇರಬೇಕೆಂದು ಅಪ್ಲಿಕೇಶನ್ ಹಾಕಿ ಮದ್ರಾಸಿಗೆ ಬಂದರು ಅವರಲ್ಲೊಬ್ಬರು ಉತ್ತರೋತ್ತರ ನಮ್ಮ ಸಂಸ್ಥಾನದ ದಿವಾನರಾದ ನ್ಯಾಪತಿ ಮಾಧವರಾಯರು ಇನ್ನೊಬ್ಬಾತ ಹೆಸರು ನನಗೆ ಮರೆತು ಹೋಗಿದೆ ಈ ಇಬ್ಬರು ವಿದ್ಯಾರ್ಥಿಗಳು ಶಾಸ್ತ್ರಿಗಳ ಮುಂದೆ ಬಂದಾಗ ಶಾಸ್ತ್ರಿಗಳು ಒಂದು ಪ್ರಶ್ನೆ ಹಾಕಿದರು ಪ್ಲೀಸ್ ಕನ್ಸ್ಟ್ರಕ್ಟ್ ಎ ಸೆಂಟೆನ್ಸ್ ವಿತ್ ದಿ ಫ್ರೇಜ್ ಹ್ಯಾಡ್ ಇಟ್ ನಾಟ್ ಬಿನ್ ಥ್ರೋ ನಿನ್ ಟು ಆ ಇನ್ನೊಬ್ಬ ವಿದ್ಯಾರ್ಥಿ ಕೂಡಲೇ ಹೇಳಿದ ಹ್ಯಾಟ್ ನಾಟ್ ಬಿನ್ ಫಾರ್ ಫ್ಯಾಕ್ಟ್ ದಟ್ ಯು ಆರ್ ದ ಹೆಡ್ ಹಿಯರ್ ಯು ವುಡ್ ನಾಟ್ ಹಾವ್ ಬಿನ್ ಪರ್ಟಿಕ್ಯುಲರ್ ಅಬೌಟ್ ಅಪ್ಲೈಟ್ಸ್ ಹಿಯರ್ ಶಾಸಿಗಳಿಗೆ ಪರವಾಗಿ ಅವರು ಆ ಕ್ಷಣವೇ ತಮ್ಮ ಸಹಾಯೋಪಾಧ್ಯಾಯ ತೆರೆದು ಹೇಳಿದರು ಸುಬ್ರಹ್ಮಯರ್ವಾಳ್ ಈ ಹುಡುಗರನ್ನು ಮೊದಲು ಕರೆದುಕೊಂಡು ಹೋಗಿ ಕ್ಲಾಸಿನಲ್ಲಿ ಕೂಡಿಸಿ ನಾವು ಅವರಿಗೆ ಸೀಟು ಕೊಡಬೇಕಾಗಿಲ್ಲ ಅವರು ಅದನ್ನು ಗೆದ್ದುಕೊಂಡಿದ್ದಾರೆ ಸೀಟುಗಳು ಅವರವು ಇದು ಶಾಸ್ತ್ರಿಗಳ ದಾರಿ ಅವರ ಎಲ್ಲ ವ್ಯವಹಾರಕ್ಕೂ ಈ ನೀತಿಯನ್ನು ಅನ್ವಯಿಸಬಹುದು ಗುಣಕ್ಕೆ ಮೆಚ್ಚುಗೆ ಶ್ರೀನಿವಾಸ ಶಾಸ್ತ್ರಿಗಳಿಗೆ ಉಪಾಧ್ಯಾಯ ವೃತ್ತಿಯಲ್ಲಿ ಅತ್ಯಂತ ಗೌರವ ಕಡೆಯವರೆಗೂ ಅವರು ತಮ್ಮ ಉಪಾಧ್ಯಾಯ ವೃತ್ತಿಯನ್ನು ನೆನೆದು ಹೆಮ್ಮೆ ದುಗುಡ ಒಂದು ಸಲ ಶ್ರೀನಿವಾಸ ಶಾಸ್ತ್ರಿಗಳು ಬೆಂಗಳೂರಿನಲ್ಲಿದ್ದಾಗ ಅವರ ಮನೆಗೆ ಅತಿಥಿಗಳಾಗಿ ಪೂಣೆಯಿಂದ ನಾಲ್ವಾ ನಾಲ್ವರು ಸ್ನೇಹಿತರು ಬಂದಿದ್ದರು ಅವರು ಒಂದು ಮನೆ ಸೇರಿದ್ದು ಬಂದು ಮನೆ ಸೇರಿದ್ದು ಸಂಜೆ ಬಂದವರು ಅಲ್ಲಿ ರಾತ್ರಿ ಭೋಜನ ತೀರಿಸಿಕೊಂಡು ವಿಶ್ರಮಿಸಿದರು ಮಾರನೆಯ ದಿನ ಬೆಳಿಗ್ಗೆ ನಾನು ಯಥಾಪ್ರಕಾರ ಸುಮಾರು ಏಳು ಗಂಟೆಯ ಹೊತ್ತಿಗೆ ಶಾಸ್ತ್ರಿಗಳ ಮನೆಗೆ ಹೋದೆ ಪದ್ಧತಿಯಂತೆ ವಾಕಿಂಗ್ ಹೋಗಲು ಶಾಸ್ತ್ರಿಗಳು ಆಗತಾನೆ ಉಡುಪು ಹಾಕಿಕೊಂಡು ಸಿದ್ಧರಾಗುತ್ತಿದ್ದರು ಮುಖ ಪ್ರಸನ್ನವಾಗಿರಲಿಲ್ಲ ಗಂಭೀರವಾಗಿತ್ತು ನಾನು ಕೇಳಿದೆ ಸ್ನೇಹಿತರು ಬರಲಿಲ್ಲವೇ ನನ್ನ ಪ್ರಶ್ನೆಗಾಗಿ ಅವರು ಕಾದಿದ್ದಂತೆ ತೋರುತ್ತದೆ ಸ್ನೇಹಿತರು ಯಾರು ಸರ್ ಈ ಹೇಳುವವರಿಲ್ಲ ಕೇಳುವವರಿಲ್ಲ ಬಂದವರನ್ನು ಆತ ಆಧರಿಸುವುದಕ್ಕೆ ಗತಿಯಿಲ್ಲ ಒಂದು ಬಟ್ಟಲು ಕಾಫಿಗೆ ಗತಿಯಿಲ್ಲದೆ ಗತಿಯಿಲ್ಲದ ಮನೆಯದು ಉದ್ವೇಗ ಹೀಗೆ ಹತ್ತು ನಿಮಿಷ ಮಳೆಗರೆದರು ಬಹು ಕಟುವಾಗಿತ್ತು ಮಾತು ನಾನು ಅಡಿಗೆ ಮನೆಗೆ ಹೋಗಿ ಲಕ್ಷ್ಮಮ್ಮನವರಿಗೆ ಕಾಣಿಸಿಕೊಂಡೆ ಆಕೆ ಮುಖ ಚಿಕ್ಕದು ಮಾಡಿಕೊಂಡು ನಾನೇನು ಮಾಡಲಪ್ಪ ಇವರು ಹೀಗೆ ರೇಗುತ್ತಾರೆ ನಾನು ಆರು ಗಂಟೆಗೆ ಕಾಫಿ ಚಹಾ ಎರಡುತ್ತಾ ಯಾರು ಮಾಡಿ ಆ ಸ್ನೇಹಿತರ ಕೊಠಡಿಗೆ ತೆಗೆದುಕೊಂಡು ಹೋದರೆ ಅವರು ಅಲ್ಲಿ ಇಲ್ಲವೇ ಇಲ್ಲ ಬಾಗಿಲು ಸೆಳೆದುಕೊಂಡು ಹೊರಟು ಹೊರಟು ಹೋಗಿದ್ದರು ನಾನು ಅವರಿಗೆ ಉಪಚಾರ ಮಾಡಲಿಲ್ಲವಂತೆ ಬಂದವರು ಹೊರ ಮಲಗಿದ್ದು ಐದು ಗಂಟೆಗೆ ಎದ್ದು ಯಾರಿಗೂ ಹೇಳದೆ ಹೊರಟು ಹೋದರು ನಾನು ಏನು ಮಾಡಬೇಕು ಹೀಗೆ ಅಂಗಲಾಚಿದರು ನನಗೆ ಅರ್ಥವಾಯಿತು ಆಕೆಯಿಂದ ಯಾವ ತಪ್ಪು ಆಗಿರಲಿಲ್ಲ ಆ ಸ್ನೇಹಿತ ಮಹನೀಯರು ಆತುರದವರೆಂದು ನನಗೆ ತಿಳಿದಿತ್ತು ಆಮೇಲೆ ಶಾಸ್ತ್ರಿಗಳವರಿಗೆ ನಾನು ಏನೋ ಒಂದು ಸಮಾಧಾನದ ಮಾತನ್ನು ಹೇಳಿದೆ ಬಳಿಕ ಇಬ್ಬರು ಲಾಲ್ಬಾಗಿನ ಕಡೆ ಹೊರಟವು ನಾವು ಪಶ್ಚಿಮದ ಕಡೆಯ ಗೇಟ್ನ್ನು ತಲುಪುವ ವೇಳೆಗೆ ಆ ನಾಲ್ವರು ಸ್ನೇಹಿತರು ಲಾಲ್ಬಾಗಿನ ಒಳಗಿನಿಂದ ಉಲ್ಲಾಸವಾಗಿ ಬರುತ್ತಿದ್ದರು ಅವರನ್ನು ನೋಡಿದಾಗ ಶಾಸ್ತ್ರಿಗಳಿಗೆ ಸಮಾಧಾನವಾಯಿತು ಆದರೂ ಇನ್ನೂ ಮನಸ್ಸಿನಲ್ಲಿದ್ದ ನನ ಮನಸ್ಸಿನಲ್ಲಿ ಉದ್ವೇಗವಿತ್ತು ಏನಯ್ಯ ನನ್ನ ಮನೆಗೆ ಬಂದವರಿಗೆ ಬೆಳಿಗ್ಗೆ ಒಂದು ಲೋಟ ಕಾಫಿಯೂ ಇಲ್ಲದ ಹಾಗಾಯ್ತಲ್ಲ ಮನೆಯ ಹೆಂಗಸಿಗೆ ಅತ್ತಿಯನ್ನು ಆಧರಿಸಬೇಕೆಂದು ತಿಳಿವಳಿಕೆ ಇಲ್ಲದೆ ಹೋಯ್ತಲ್ಲ ಸಮಾಧಾನ ಆ ಸ್ನೇಹಿತರು ನಾಲ್ವರು ಗಟ್ಟಿಯಾಗಿ ನಕ್ಕು ಹೇಳಿದರು ನಾವು ಬೆಂಗಳೂರಿಗೆ ಬಂದದ್ದು ಲಾಲ್ಬಾಗ್ನ್ನು ನೋಡಬೇಕು ತಂಪು ಹೊತ್ತಿನಲ್ಲಿ ನೋಡಬೇಕು ಎಂದು ಕಾಫಿಯ ಸಮಾರಾಧನೆಗೆ ಕುಳಿತರೆ ಆ ಸುಖವೂ ಪೂರ್ತಿಯಾಗುವುದಿಲ್ಲ ತಂಪು ನಾವು ಐದು ಗಂಟೆಗೆ ಇಲ್ಲಿಗೆ ಬರಬೇಕೆಂದು ಮೊದಲೇ ಮನಸ್ಸು ಮಾಡಿಕೊಂಡಿದ್ದೆವು ಆ ನಾಲ್ವರು ಸ್ನೇಹಿತರು ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿಯ ಮೆಂಬರುಗಳು ಅವರಲ್ಲಿ ಒಬ್ಬರು ಶ್ರೀಧರ ಗಣೇಶ ವಜೆ ಇನ್ನೊಬ್ಬರು ಡಿವಿಅಂಬೇಕರ್ ಮೂರನೆಯವರು ಆರ್ಆರ್ ಬಕಲೆ ನಾಲ್ಕನೆಯವರ ಹೆಸರು ಮರೆತು ಹೋಗಿದೆ ಆ ನಾಲ್ವರು ಲಾಲ್ಬಾಗಿನಿಂದ ಶಾಸಿಗಳ ಮನೆಗೆ ಬಂದು ನಾವು ಅಲ್ಲಿಗೆ ಬರುವ ವೇಳೆಗೆ ತಮ್ಮ ಶಾರಗಳನ್ನು ಮುಗಿಸಿದ್ದರು ಎಲ್ಲರಿಗೂ ಸಂತೋಷವಾಯಿತು ಅಲ್ಲಿಂದ ಎಂಟು ಹತ್ತು ದಿನ ಕಳೆದ ಮೇಲೆ ಒಂದು ಸಂಜೆ ಶಾಸಿಗಳು ಅವರ ಬಾರಿಯ ನಾನು ಮೂವರು ಲಾಲ್ಬಾಗಿನಲ್ಲಿ ವಾಕಿಂಗ್ ಹೋಗುತ್ತಿದ್ದೆವು ಗ್ಲಾಸ್ ದಾಟಿ ಕೆರೆಯ ಹತ್ತಿರಕ್ಕೆ ಬರುತ್ತಿದ್ದಾಗ ಶಾಸ್ತ್ರಿಗಳು ಏಕೋ ಕೋಪದ ಮಾತ ನನಗೆ ತೋರುತ್ತದೆ ಅವರ ಮನಸ್ಸಿನಲ್ಲಿ ಆದಿನ ದಿನ ಪುಣೆಯ ಸ್ನೇಹಿತರು ಬಂದಿದ್ದಾಗ ತಾವು ಕೋಪಿಸಿಕೊಂಡು ರೇಗಾಡಿದ್ದರ ಜ್ಞಾಪಕ ಅವರನ್ನು ಚುಚ್ಚುತ್ತಿದೆ ಚುಚ್ಚುತ್ತಿದೆ ಎಂದು ಹೀಗೆ ಪರಿತಾಪ ಅವರ ಸ್ವಭಾವ ಆ ಸಂಜೆ ನನ್ನ ಕಡೆ ತಿರುಗಿ ಹೇಳಿದರು ನನ್ನ ಪೂರ್ವಿಕರುಗಳಿಗೆ ಬಹು ಕೋಪ ಸರ್ ದುರ್ವಾಸರೇ ಅದಕ್ಕೆ ಸಾಕ್ಷಿ ಮಿಸುಕಿದರೆ ಕೋಪ ಶಕುಂತಲೆ ಪಾಪ ಏನು ಮಾಡಿದಳು ಆ ಕಾರಣವಾಗಿ ಅವಳಿಗೆ ಶಾಪವಿಟ್ಟರು ನನಗೆ ತೋರುತ್ತದೆ ಅದೊಂದು ಪ್ರಾಕೃತ ಸ್ಥಿತಿಯ ಲಕ್ಷಣವೆಂದು ಋಷಿಗಳು ಗಡ್ಡಮೀಸೆ ಬೆಳೆಸಿಕೊಂಡು ಯಾವ ನಾಜೂಕು ಕಾಣದೆ ಕಂಡ ಕಂಡವರ ಮೇಲೆಲ್ಲಾ ಹುಚ್ಚು ತಿರುಗಿ ಬಿಡುವುದು ನನ್ನ ಪೂರ್ವಿಕರು ಹಾಗೆಯೇ ಸರ್ ನನ್ನ ತಾತನಿಗೆ ಪ್ರಚಂಡ ಕೋಪ ನನ್ನ ತಂದೆಗೂ ಹಾಗೆಯೇ ನಮ್ಮ ತಾಯಿಯನ್ನು ಹೀನಮಾನ ಬಯ್ಯುತ್ತಿದ್ದರು ನಿನ್ನ ಅಡಿಗೆ ಬೇಡ ನಿನ್ನ ಊಟ ಬೇಡ ಎಂದೆಲ್ಲ ಬಯುತ್ತಿದ್ದರು ಹೀಗೆ ಹಿಂದೆ ಮುಂದೆ ನೋಡದೆ ರೆಗಾಡುತ್ತಿದ್ದರು ಪೂರ್ವಿಕರು ನಮ್ಮ ಮನೆಯಲ್ಲೆಲ್ಲ ನಾನೊಬ್ಬನೇ ಕೋಪವಿಲ್ಲದವನು ಲಕ್ಷ್ಮಣವರು ಆ ಕೂಡಲೇ ಆಹಾ ಎಂದರು ಶಾಸ್ತಿಗಳು ಏನು ಲಕ್ಷ್ಮೀ ನಾನು ನಿನ್ನನ್ನು ಎಂದಾದರೂ ಹೊಡೆದಿದ್ದೇನೆಯೇ ಕೈಕಾಲು ಮುರಿದೇನೆಯೇ ಲಕ್ಷ್ಮಣವರು ಅದರ ಹೊರತು ಶಾಸ್ತ್ರಿ ಏನು ಹೀಗಂತಿ ವಜೆ ಅಂಬೇಡ್ಕರ್ ಬಂದಿದ್ದ ದಿವಸ ಎಂದೋ ಒಂದು ದಿನ ಹಾಗಾದರೆ ಅದು ನನ್ನ ಸ್ವಭಾವ ಎನ್ನುತ್ತೀಯಾ ನಾನು ಸಾಹಸ ಮಾಡಿ ಬಾಯಿ ಹಾಕಿದೆ ನಿಮಗೆಸು ಬಿದು ಹೋಯಿತು ಮೂವರು ನಗುತ್ತಾ ಮನೆಗೆ ಬಂದವು ಕೋಪ ಕೂಡದು ಶಾಸ್ತ್ರಿಗಳು ತಾಳ್ಮೆಯನ್ನು ವಿಧೇಯತೆಯನ್ನು ಉಪದೇಶಿಸುತ್ತಿದ್ದವರು ಇದಕ್ಕಾಗಿ ಒಂದೊಂದು ಸಾರಿ ಸ್ನೇಹಿತರೇ ಅವರನ್ನು ಹಾಸ್ಯ ಮಾಡುತ್ತಿದ್ದುದುಂಟು ಅವರು ಮದ್ರಾಸಿನಲ್ಲಿ ಮಾಡಿದ ಒಂದು ಉಪನ್ಯಾಸದಲ್ಲಿ ರಾಜಕೀಯ ವಿಷಯದಲ್ಲಿ ಕೋಪ ಕೋಪವನ್ನು ಕೆರಳಿಸುವ ಸಂದರ್ಭಗಳು ಬಂದಾಗ ಬಂದಾಗೂ ಆಗ ಸಹನೆಯನ್ನು ಶಾಂತಿಯನ್ನು ತೋರುವುದೇ ಧರ್ಮವೆಂದು ಒತ್ತೊತ್ತಿ ಹೇಳಿದರು ಅದಾದ ಮಾರಣೀಯ ದಿನ ಪತ್ರಿಕೆಗಳಲ್ಲಿ ಆ ಭಾಷಣದ ವರದಿ ಬಂದಿದ್ದನ್ನು ನೋಡಿ ಅವರ ಆಪ್ತ ಮಿತ್ರರ ಗೋಷ್ಠಿಯಲ್ಲಿ ಹೀಗೆ ಮಾತುಕತೆ ನಡೆಯಿತು ಇದೇನಯ್ಯ ಆ ಕ್ರಮ ಸರಕಾರಕ್ಕೆ ನ್ಯಾಯವೆಂಬುದರ ಸ್ಮರಣೆಯೇ ಇಲ್ಲವಲ್ಲ ಹಾಗನ್ನಬೇಡಿ ಸರ್ ಅದು ಕೋಪದ ಮಾತು ಕೋಪ ಕೂಡದೆಂದು ಶಾಸಿಗಳು ಹೇಳಿದ್ದಾರೆ ಏನಯ್ಯ ಎಷ್ಟು ಖರವಾಗಿದೆ ಬೆಂಕಿ ಬೆಂಕಿಯಾಗಿದೆಯಲ್ಲ ಆಗಿನ ಬೆಳೆ ಶಾ ಶಾಸ್ತ್ರಿಗಳು ಕೋಪ ಮಾಡಬೇಡವೆಂದು ಹೇಳಿದ್ದಾರೆ ಹೇಗಮ್ಮ ಬದನೆಕಾಯಿ ಎಂಟಾಣೆ ಪಂಚೇರು ಅದೇನಮ್ಮ ಇಷ್ಟೊಂದು ಬೆಲೆ ಬೇಕಾದರೆ ತೆಗೆದುಕೊಳ್ಳಿ ಬೇಡದಿದ್ದರೆ ಅಲ್ಲೇ ಬಿಟ್ಟು ಹೋಗಿ ಅದೇ ಕಮ್ಮ ಅಷ್ಟು ಕೋಪ ಕೋಪ ಮಾಡಬಾರದೆಂದು ಶಾಸ್ತಿಗಳು ಹೇಳಿದ್ದಾರೆ ಹೀಗೆ ಶಾಸ್ತ್ರಿಗಳ ಉಪದೇಶಕ್ಕೆ ಪ್ರತಿಕ್ರಿಯೆ ಇದು ಬೆಂಗಳೂರಿನಲ್ಲಿಯೂ ನಡೆಯಿತು ನನ್ನ ಎದುರಿನಲ್ಲಿಯೇ ಒಂದು ಭೋಜನ ಪ್ರಸಂಗ ಅಣ್ಣಾಮಲೈ ನಗರದಲ್ಲಿ ಒಂದು ಪ್ರಸಂಗ ಭೋಜನದ ವೇಳೆ ಶಾಸಿಗಳು ತಟ್ಟೆಯ ಮುಂದೆ ಕುಳಿತಿದ್ದಾರೆ ಅದರಲ್ಲಿ ಬಡಿಸಿದ್ದದ್ದು ಒಂದಷ್ಟು ಸೊಪ್ಪಿನ ಪಲ್ಯ ಹುರಳಿಕಾಯಿ ಪಲ್ಯ ಒಂದಷ್ಟು ತುಪ್ಪ ಬ್ರೆಡ್ಡಿನ ಎರಡು ಸ್ಲೈಸುಗಳು ಮಿಕ್ಕ ಎಲೆಯ ಎಲೆಗಳಲ್ಲಿ ಅನ್ನ ತೊಬ್ಬೆ ಮಜ್ಜಿಗೆ ಪಳಿದ್ಯ ಪಲ್ಯಗಳು ಅವುಗಳ ಜೊತೆಗೆ ಕರಿದ ಹಪ್ಪಳ ಸಂಡಿಗೆ ಶಾಸಿಗಳಿಗೆ ಹಸಿವಾಗಿತ್ತೆಂದು ತೋರುತ್ತದೆ ಅವರು ಮಿಕ್ಕವರಿಗಿಂತ ಒಂದೆರಡು ನಿಮಿಷ ಮುಂಚೆ ಕುಳಿತು ಪ್ರಾರಂಭ ಮಾಡದೆ ರೇಗಾಡ ರೇಗಾಡುತ್ತಿದ್ದರು ನನ್ನನ್ನು ಯಾರೋ ಕೇಳುತ್ತಾರೆ ನಾನು ನಿನ್ನರೇನು ಬಿಟ್ಟರೇನು ಈ ವಿಧವಾಗಿ ನಾವು ಅಲ್ಲಿಗೆ ಹೋಗಿ ಊಟಕ್ಕೆ ಕುಳಿತೆವು ಪ್ರೊಫೆಸರ್ ಸುಂದರನ್ ಸೆಕ್ರೆಟರಿ ವೆಂಕಟರಾಮನ್ ಮತ್ತೊಬ್ಬರು ನಾನು ನಾನು ಧೈರ್ಯ ಮಾಡಿ ಕೇಳಿದೆ ಏಕೆ ತಕರಾರು ನನ್ನ ಪ್ರಶ್ನೆಗಾಗಿ ಶಾಸಿಗಳು ಕಾದಿದ್ದರೆಂದು ತೋರುತ್ತದೆ ಅವರು ಹೇಳಿದರು ನೋಡಿ ಸರ್ ನಿಮಗೆಲ್ಲ ಹಪ್ಪಳ ಹಾಕಿ ನನಗೆ ಹಪ್ಪಳ ಕೂಡ ಹಾಕಿಲ್ಲವಲ್ಲ ಇದನ್ನೆಲ್ಲಾ ನೋಡುತ್ತಿದ್ದ ಅನಸೂಯಮ ಹೇಳಿದರು ಕರಿದ ಪದಾರ್ಥ ಅವರಿಗೆ ಕೂಡದು ಅವರು ಮೃದುವಾಗಿ ಬೆಂದ ಪಲ್ಯ ಬ್ರೆಡ್ಡು ಗಟ್ಟಿ ಮಜ್ಜಿಗೆ ಇಷ್ಟರಲ್ಲಿಯೇ ಇರಬೇಕಾದವರೆಂದು ಕರಿದ ಪದಾರ್ಥ ಕೂಡದೆಂದು ಡಾಕ್ಟರು ಹೇಳಿದ್ದಾರೆ ಶಾಸ್ತ್ರಿಗಳು ಕರಿದ ಹಪ್ಪಳ ಬೇಡವೆಂದರೆ ಸುಟ್ಟ ಹಪ್ಪಳ ಹಾಕುವುದಕ್ಕೆ ಏನಾಗಿತ್ತು ನಮಗೆಲ್ಲ ತಡೆಯಲಾರದಷ್ಟು ನಗು ಸುಟ್ಟ ಹಪ್ಪಳ ತಟ್ಟೆಯಲ್ಲಿ ಬಿದ್ದ ಮೇಲೆ ಶಾಸ್ತ್ರಿಗಳ ಭೋಜನ ಆಮೇಲೆ ಎಲ್ಲ ಸುಮುಕ ಅವರು ಕೆಲವು ಕಾಲ ಯುನಾನಿ ವೈದ್ಯರಲ್ಲಿದ್ದರು ವೈದ್ಯರಲ್ಲಿದ್ದರು ಮದರಾಸಿನಲ್ಲಿ ಸೈಯದ್ ಮಹಮ್ಮದ್ ಉಸ್ಮಾನ್ ಸಾಹೇಬರು ಪ್ರಸಿದ್ಧರಾದ ಯುನಾನಿ ವೈದ್ಯರು ಅವರು ಕೆಲವು ಕಾಲ ರಾಜಕೀಯದಲ್ಲಿಯೂ ಪ್ರಸಿದ್ಧರಾಗಿ ಮದರಾಸಿನ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಮೆಂಬರ್ ಆಗಿದ್ದು ಕೆಲವು ದಿವಸ ಗವರ್ನರ್ ಆಗಿಯೂ ಇದ್ದರೆಂದು ಜ್ಞಾನ ಜ್ಞಾಪಕ ಅವರು ಶಾಸ್ತ್ರಿಗಳಿಗೆ ಚಿಕಿತ್ಸೆ ಮಾಡಲೊಪ್ಪಿಕೊಂಡು ಯಾವುದೋ ಪುಡಿಯನ್ನು ಔಷಧವಾಗಿ ಕೊಟ್ಟಿದ್ದರು ಪ್ರತಿದಿನವೂ ಬೆಳಿಗ್ಗೆ ಐದು ಗಂಟೆಯ ವೇಳೆಗೆ ಒಂದು ನಿಂಬೆ ಹೆಚ್ಚಿ ಆ ಪುಡಿಯನ್ನು ಎರಡು ಹೋಳುಗಳ ಮೇಲೆಯೂ ಉದುರಿಸಿ ಅವೆರಡನ್ನೂ ಒಟ್ಟಿಗೆ ಸೇರಿಸಿ ಒಂದು ಲೋಟದಲ್ಲಿ ಹಿಂಡತಕ್ಕದ್ದು ಆ ಲೋಟದಲ್ಲಿ ಒಂದಿಷ್ಟು ತಣ್ಣೀರು ಇರಬೇಕಾದದ್ದು ನಿಂಬೆಹಣ್ಣನ್ನು ಹಿಂಡಿ ಆ ಪುಡಿಯ ಸಮೇತ ಆ ರಸವನ್ನು ಲೋಟದೊಳಕ್ಕೆ ಹಾಕಿದ ಬಳಿಕ ಒಂದು ಚಮಚ ಗೇನುತುಪ್ಪವನ್ನು ಅದರೊಳಕ್ಕೆ ಬೆರೆಸತಕ್ಕದ್ದು ಇದು ಔಷಧ ಇದನ್ನು ಶಾಸ್ತ್ರಿಗಳು ಕ್ರಮವಾಗಿ ಕೆಲವು ತಿಂಗಳ ಕಾಲ ಸೇವಿಸಿದರು ಅವರು ಪ್ರಯಾಣದಲ್ಲಿದ್ದಾಗ ಔಷಧವನ್ನು ತಯಾರು ಮಾಡುವ ಕೆಲಸ ನನಗೆ ಸೇರಿದ್ದು ಒಂದೊಂದು ದಿನ ಅವರು ಬೇಸರ ಪಡುವರು ಕಾರಣ ಬೆಳಗಿನ ಜಾವ ಒಳ್ಳೆಯ ನಿದ್ದೆಯ ಹೊತ್ತಿನಲ್ಲಿ ನಾನು ಎದು ಈ ರೇಜಿಗೆಯ ಕೆಲಸ ಮಾಡಬೇಕಾಗುತ್ತದಲ್ಲ ಎಂದು ಆಗ ಏನಾದರೂ ತಮಾಷೆಯ ಮಾತನ್ನಾಡಿ ಅವರನ್ನು ಔಷಧ ಸೇವನೆಗೆ ಒಡಂಬಡಿಸಬೇಕಾಗುತ್ತಿತ್ತು ತಾಳ್ಮೆ ಇರಬೇಕೆಂದು ನೀವೇ ಹೇಳುತ್ತಿದ್ದೀರಲ್ಲ ಎಂದರೆ ಅವರು ಏನು ನೀನು ನನ್ನ ಮಾತಿನಿಂದ ನನ್ನನ್ನೇ ನೀಡು ಹಾಕುತ್ತಿ ಎನ್ನುವರು ನನ್ನ ಕೋಪ ಇನ್ನೊಂದು ಪ್ರಸಂಗ ಕೊಚ್ಚಿಯಿಂದ ವಾಪಸ್ಸು ಬರುವಾಗ ನಾವಿಬ್ಬರು ಎರಡನೆಯ ಕ್ಲಾಸ್ನಲ್ಲಿ ಕೆಳಗಡೆಯ ಮಂಚಗಳ ಮೇಲೆ ಕುಳಿತಿದ್ದೆವು ಎದುರುಬದು ಆಗಿ ಮಧ್ಯಾಹ್ನ ಮೂರು ಗಂಟೆ ಇರಬಹುದು ನಾವಿಬ್ಬರೂ ಮಲಗಿ ನಿದ್ರೆ ಮಾಡಿ ಎದ್ದು ಕುಳಿತಿದ್ದೆವು ಶಾಸಿಗಳವರು ಕುಳಿತಿದ್ದ ಮಂಚದ ಮೇಲ್ಮಂಚದ ಮೇಲೆ ಇನ್ನು ಯಾರೋ ಒಬ್ಬ ಮಲಗಿದ್ದು ಎದ್ದು ಕುಳಿತು ತಾನು ಹೊದ್ದಿದ್ದ ಬಟ್ಟೆಗಳನ್ನು ಒಂದು ಪಕ್ಕಕ್ಕೆ ತಳ್ಳಿ ತನ್ನ ಎರಡು ಕಾಲುಗಳನ್ನು ಇಳಿಯಬಿಟ್ಟ ಕಾಲುಗಳು ಶಾಸಿಗಳ ತಲೆಯನ್ನು ಸೋಗುತ್ತಿತ್ತು ನಾನು ಎದುರು ಸೀ ಎದುರು ಸೀಟಿನ ಮೇಲೆ ಕುಳಿತಿದ್ದರಿಂದ ಮೇಲ್ಮಂಚದ ಮೇಲಿನ ಆ ಸಾಮಿ ನನ್ನ ಕಣ್ಣಿಗೆ ಕಾಣಿಸುತ್ತಿದ್ದ ನಾನು ಎ ಎಂದು ಕುಕು ಹಾಕಿದೆ ಶಾಸ್ತ್ರಿಗಳು ಕೂಡಲೇ ನನ್ನ ಬಯವನ್ನು ಹಿಡಿದು ಬಾಯಿ ಮುಚ್ಚಿಕೊಂಡು ಕೂಡು ಎಂದರು ನಾನು ತಲೆಯ ಮೇಲೆ ಕಾಲಿಡುತ್ತಿದ್ದರೆ ಸುಮ್ಮನಿರುವುದೇ ಎಂದೆ ಇತ್ತರೇ ಇಟ್ಟುಕೊಳ್ಳಲಿ ಕೆಲವು ನಿಮಿಷ ತಾನೇ ಇದಕ್ಕೆ ಜಗಳ ಯಾಕೆ ನೀನು ಯಾರೊಡನೆಯೂ ಜಗಳಕ್ಕೆ ಹೋಗಬೇಡ ಎಂದು ಶಾಸ್ತ್ರಿಗಳು ಬುದ್ಧಿವಾದ ಹೇಳಿದರು ಶಾಸ್ತ್ರಿಗಳಿಗೆ ನನ್ನ ವಿಷಯದಲ್ಲಿ ಏನೋ ಒಂದು ಶಂಕೆ ನಾನು ಜಗಳ ಗಂಟಿ ಎಂದು ನನಗೆ ಅವರು ಏನಾದರೂ ಬುದ್ಧಿಮಾತು ಹೇಳಬೇಕೆನಿಸಿದರೆ ಸಾಮಾನ್ಯವಾಗಿ ಸಾರ್ ಎನ್ನುವರು ಈ ಮರ್ಯಾದೆ ನಾನು ಮೈಮುಟ್ಟಿ ನೋಡಿಕೊಳ್ಳುತ್ತಿದ್ದೆ ಒಂದು ಸಾರಿ ಶಿವಸ್ವಾಮಿ ಅಯ್ಯರಿಗೂ ನನಗೂ ವಾಗ್ವಾದ ನಡೆದಾಗ ಶಾಸ್ತ್ರಿಗಳು ಹೇಳಿದ್ದನ್ನು ಬೇರೊಂದು ಕಡೆ ಬರೆದಿದ್ದೇನೆ ಶಿವಸ್ವಾಮಿ ಅಯ್ಯರವರು ನಾನು ಹೇಗೆ ಪಂಚೆ ಕಚ್ಚೆ ಹಾಕಿಕೊಳ್ಳಲಿಲ್ಲವೆಂದು ಕೇಳಿದಾಗ ನಾನು ಏನೋ ಈ ದಿವಸ ಅವಸರ ಆದದ್ದರಿಂದ ತಪ್ಪಿದೆ ಎಂದು ಒಪ್ಪಿಕೊಂಡನಲ್ಲ ಆದ್ದರಿಂದ ಶಾಸ್ತ್ರಿಗಳಿಗೆ ಸಮಾಧಾನ ನನ್ನ ವೇಳೆ ಆಚೆ ಒಳ್ಳೆ ವೇಳೆ ಆಯ್ತು ಹೇಳಿದ ಮಾತನ್ನು ನೀನು ಕೇಳಿದೆಯಲ್ಲ ಎಂದರು ನಾನು ಹೇಳಿದೆ ನಾನು ಯಾವಾಗಲೂ ಕೇಳುತ್ತಲೇ ಇದ್ದೇನೆ ನಾನು ಎಂದು ಅವೇ ಅವಿದೇಯನಾಗಿದ್ದೆ ಈಗ ಆ ಮಾತು ಬೇಡ ನಾನು ಉದಾಹರಣೆ ಹೇಳಿದರೆ ನೀನು ಮತ್ತೊಂದು ಜಗಳಕ್ಕೆ ಆರಂಭಿಸುತ್ತಿ ಎಂದು ಚೀಮಾರಿ ಹಾಕಿದರು ಇದೆಲ್ಲ ಬರೀ ವಿನೋದ ಒಂದು ವಾಗ್ವಾದ ನಾನು ಅಣ್ಣಾಮಲೈ ನಗರಕ್ಕೆ ಹೋಗಿದ್ದಾಗ ಅವರಿಗೂ ನನಗೂ ಒಂದು ವಾಗ್ವಾದ ನಾವಿಬ್ಬರೂ ರಾಷ್ಟ್ರೀಯ ಆಹಾರಕ್ಕೆ ಕುಳಿತಿದ್ದೆವು ಮಹಾ ಮಹೋಪಾಧ್ಯಾಯ ಎಸ್ ಕುಪುಸ್ವಾಮಿ ಶಾಸ್ತ್ರಿಗಳು ಬರೀ ಪ್ರೇಕ್ಷಕರಾಗಿ ಅಲ್ಲಿ ಕುಳಿತಿದ್ದರು ಪಾಯಸವನ್ನು ಅಥವಾ ಸಾರಿನಂತ ಒಂದು ಪಾಕ ವಿಶೇಷ ನೀರು ನೀರಾದ ಕೂಟನ್ನು ತಟ್ಟೆಯಲ್ಲಿ ಹಾಕಿ ನಮ್ಮಗಳ ಕೈಗೆ ಕೊಟ್ಟಿದ್ದರು ತಟ್ಟೆಯಿಂದ ಚಮಚದಲ್ಲಿ ಆ ರಸವನ್ನೆತ್ತಿ ಬಾಯೊಳಕ್ಕೆ ಸೇರಿಸಬೇಕಾಗಿತ್ತು ನಾನು ತಟ್ಟೆಯನ್ನು ನನ್ನ ಎದುರುಗಡೆಯೇ ಓರೆ ಮಾಡಿ ಭೋಜನ ಮಾಡಲಾರಂಭಿಸಿದೆ ಶ್ರೀನಿವಾಸ ಶಾಸ್ತ್ರಿಗಳು ನನ್ನನ್ನು ಕುರಿತು ಅದೆಲ್ಲ ಕ್ರಮ ತಟ್ಟೆಯನ್ನು ನಿನ್ನ ಕಡೆಗೆ ಓರೆ ಮಾಡಿಕೊಳ್ಳಬೇಕು ಎಂದರು ಅದರಲ್ಲೇನು ಹೆಚ್ಚು ಅನುಕೂಲ ಅದು ಸಂಪ್ರದಾಯ ಅದು ಪರಂಗಿಯವರ ಸಂಪ್ರದಾಯ ಮತ್ತು ಅಕಾರಣವಾದದ್ದು ಅದನ್ನು ನಾವು ಯಾಕೆ ಅನುಸರಿಸಬೇಕು ಹೀಗೆ ಬೆಳೆಯಿತು ವಾದ ಕುಪ್ಪುಸ್ವಾಮಿ ಶಾಸ್ತ್ರಿಗಳು ಹತ್ತು ನಿಮಿಷ ಇದನ್ನು ಕೇಳಿದರು ಅವರ ಮನಸ್ಸಿನ ಒಲವು ಬಹುಶಃ ನನ್ನ ಪಕ್ಕದಲ್ಲಿತ್ತೆಂದು ತೋರುತ್ತದೆ ಅವರು ಹೇಳಿದರು ಸಂಪ್ರದಾಯವೆಂದಷ್ಟೇ ಹೇಳಿದರೆ ಅಲ್ಲಿ ಕಾರ್ಯಕಾರಣಭಾವ ವಿಚಾರವೇ ಅಪ್ರಕೃತವಾಗುತ್ತದೆ ಏನೋ ಗತಾನುಗತಿಕ ಬಹುಶಃ ಇದು ಇಂತಹ ಇತರ ಸಂದರ್ಭಗಳು ಶ್ರೀನಿವಾಸ ಶಾಸ್ತ್ರಿಗಳ ಮನಸ್ಸಿನಲ್ಲಿ ನಿಂತಿದ್ದವೆಂದು ತೋರುತ್ತದೆ ಆದ್ದರಿಂದ ಅವರ ದೃಷ್ಟಿಯಲ್ಲಿ ನಾನು ಕೊಂಚ ಕಲಹಪ್ರಿಯ ನೆನೆಸಿದೆ ಚೀಮಾರಿ ಒಂದು ಸಾರಿ ಬಹು ವೈದ್ಯರೊಬ್ಬರು ಶಾಸ್ತ್ರಿ ಮಿತ್ರ ಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ಅವರು ಯಾವುದೋ ಒಂದು ಶೇಕ್ಸ್ಪಿಯರ್ ವಾಕ್ಯವನ್ನು ಪ್ರಸ್ತಾಪಿಸಿದರು ನಾನು ಆ ವಾಕ್ಯದ ಅತ್ತ ಹಾಗಲ್ಲ ಹೀಗೆ ಎಂದು ತಿದ್ದಾವಣೆ ಸೂಚಿಸಿದೆ ಶಾಸ್ತ್ರಿಗಳ ಮುಖ ಗಂಭೀರವಾಯಿತು ಆ ಮಾನ್ಯ ಮಹನೀಯರು ಹೊರಟು ಬಳಿಕ ಶಾಸ್ತ್ರಿಗಳು ನನ್ನನ್ನು ಉದ್ದೇಶಿಸಿ ನಿನಗೆ ಏನೋ ಓದಿದ್ದೇನೆಂಬ ಕೊಬ್ಬು ಓದಿ ಏನು ಪ್ರಯೋಜನ ರಾಯರು ಎಂತ ಮಹನೀಯರು ಅವರ ವಿಷಯದಲ್ಲಿ ನನಗೆ ಎಂತ ಗೌರವ ಗೌರವವಿದೆ ಎಂಬುದನ್ನು ನಿನ್ನಲ್ಲೇ ಅವರ ವಿದ್ಯೆಯಾದ ವೈದ್ಯಶಾಸ್ತ್ರದಲ್ಲಿ ಅವರು ಪ್ರವೀಣರೆಂದು ಲೋಕವೇ ಕೊಂಡಾಡುತ್ತದೆ ಅವರಿಂದ ನನಗೆ ಎಷ್ಟು ಉಪಕಾರವಾಗಿದೆ ಲೋಕದಲ್ಲಿ ಎಷ್ಟು ಮಂದಿಗೆ ಎಷ್ಟು ಉಪಕಾರ ಮಾಡಿದ್ದಾರೆ ನೀನು ಅದನ್ನೆಲ್ಲಾ ಮರೆತು ನಿನ್ನ ಶೇಕ್ಸ್ಪಿಯರ್ ಪಾಂಡಿತ್ಯವನ್ನು ಹೊರಕೆ ತೆರಳಲು ಹೊರಟೆಯಲ್ಲ ಹೀಗೆ ಮುಖ ಪ್ರಕ್ಷಾಳನ ಮಾಡಿದರು ರಾಮಾಯಣೋತ್ಸಾಹ ಶ್ರೀನಿವಾಸ ಶಾಸ್ತ್ರಿಗಳವರಿಗೆ ಶ್ರೀಮದ್ ರಾಮಾಯಣ ವಿಷಯದಲ್ಲಿ ಭಕ್ತಿಯ ಕುಲಕ್ರಮಾಗತವಾಗಿದ್ದದೆಂದು ಹಿಂದೆ ಹೇಳಿದೆ ಅವರು ಬೆಂಗಳೂರಿನಲ್ಲಿ ಇಳಿದುಕೊಂಡಿದ್ದಾಗ ಒಂದು ಸಾರಿ ಅವರ ಆಪ್ತ ಸ್ನೇಹಿತರಾದ ಎಂ ವೆಂಕಟರಂಗರಾವ್ ಎಂಬ ಆಂದ್ರರು ಅವರ ಅತಿಥಿಯಾಗಿದ್ದರು ಒಂದು ಸಂಜೆ ವೆಂಕಟರಂಗರಾಯರು ಶಾಸ್ತಿಗಳವರು ಇಬ್ಬರು ಮೂವರು ಇಬ್ಬರು ಮೂವರು ಸ್ನೇಹಿತರು ಸೇರಿ ನಂದಿ ನಂದಿಬೆಟ್ಟ ರಸ್ತೆಯಲ್ಲಿ ಹೊರಟವು ಆ ಸಣ್ಣ ಪ್ರಯಾಣದಲ್ಲಿ ನಡೆದ ಒಂದು ಪ್ರ ಈಗ ಹೇಳ ಹೊರಟಿದ್ದೇನೆ ವೆಂಕಟರಂಗರಾಯರು ವೆಂಕಟರಂಗರಾಯರು ನಲವತ್ತು ವರ್ಷಕ್ಕೆ ಹಿಂದಿನ ಮದ್ರಾಸಿನಲ್ಲಿ ದೇಶಹಿತ ಪ್ರವೃತ್ತಿಯುಳ್ಳ ವಿದ್ವನ್ ಮಂಡಳಿಯಲ್ಲಿ ಗಣ್ಯರಾಗಿದ್ದರು ಅವರು ಸಂಸ್ಕೃತ ಸಾಹಿತ್ಯ ಆಂಗ್ಲ ಸಾಹಿತ್ಯಗಳೆರಡನ್ನು ತಮ್ಮದನ್ನಾಗಿ ಮಾಡಿಕೊಂಡಿದ್ದರು ಇಂಥ ಇತರರು ಪ್ರೊಫೆಸರ್ ಕೆ ಸುಂದರರಾಮಯ್ಯರ್ ಪ್ರೊಫೆಸರ್ ಮಳೂರು ರಂಗಾಚಾರ್ಯರು ಪ್ರೊಫೆಸರ್ ವೈದ್ಯನಾಥಯ್ಯರ್ ಅವರು ಹಿಂದೆ ಸ್ಮರಿಸಿರುವ ಪ್ರೊಫೆಸರ್ ಕೆ ಬಿ ರಾಮನಾಥಯ್ಯರ್ ಬೌದ್ಧ ಸಾಹಿತ್ಯದಲ್ಲಿ ಪರಿಣತರಾದ ಪ್ರೊಫೆಸರ್ ಲಕ್ಷ್ಮೀನರಸು ಈ ಮಹಾಶಯರು ಆಗಾಗ ಸದೆ ಸೇರಿಸಿ ದೇಶದ ವಿದ್ಯಾಪರಿಸ್ಥಿತಿಯನ್ನು ಸಮಾಜ ಪರಿಸ್ಥಿತಿಯನ್ನು ಸುಧಾರಣೆಯ ಪ್ರಶ್ನೆಗಳನ್ನು ಸಮಾಲೋಚಿಸುವರು